ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಜ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಂಕರ ಭಗವತ್ಪಾದರ ವಿವೇಕ ಚೂಡಾಮಣಿ ಮೊದಲಿಗೆ ಆದಿಶಂಕರ ಭಗವತ್ಪಾದ ಪೂಜ್ಯರ ಚರಣಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳವರ ಚರಣತರಗಳಲ್ಲಿ ಶರಣಾಗುತ್ತಾ ಸ್ವಾಮಿ ಚಿನ್ಮಯಾನಂದರ ಚರಣತಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮಾರ ಚರಣಾಗುತ್ತಾ ಈ ಶಂಕರ ಭಗವತ್ಪಾದರ ಆಧ್ಯಾತ್ಮಿಕ ವೇದಾಂತ ಕೃತಿಯಾದಂತಹ ವಿವೇಕ ಚೂಡಾಮಣಿ ಇದನ್ನು ವೇದಾಂತ ಪ್ರಕರಣ ಗ್ರಂಥ ಇದರಲ್ಲಿ ನಾವು ಮೊದಲಿಗೆ ಸರ್ವೇದಂತಸಿಂತಗೋಚರಂ ತಮಗೋಚರಂ ಗೋವಿಂದಂ ಪರಮಂದ ಸದ್ಗುರು ಪ್ರಣತಸ್ಮ್ಯಹಂ ಜಂತೂ ನರಜನ್ಮದುರ್ಲಭಮತಃಪಸ್ ತೋ ವಿಪ್ರತಸ್ಮ್ ವೈದಿಕರ್ಮರ್ಗಪರ ವಿವತ್ವಸ್ಮತ್ ಪರಂ ಆತ್ಮತ್ಮವಿವೇಚನೆ ಸ್ವನುಭವೋ ಬ್ರಹ್ಮತ್ಮನಾ ಸಂಸ್ಥಿತಿ ಮುಕ್ತಿರ್ನೋ ಶತಕೋಟಿಜನ್ಮಸುತೈ ಪುಣ್ಯೈರ್ವಿಭ್ಯತೆ ಈ ಎರಡನೇ ಶ್ಲೋಕದ್ದು ವಿವರಣೆಯನ್ನು ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಏನು ಹೇಳ್ತದೆ ಅದನ್ನ ನಾವು ಈಗ ನೋಡೋಣ ಅಂದರೆ ಜಂತೂನಾಮ್ ನರಜನ್ಮ ದುರ್ಲಭಂ ಎನ್ನತಕ್ಕಂಥ ಶ್ಲೋಕದ್ದು ನಮ್ಮಲ್ಲಿರುವ ದೈವತ್ವಕ್ಕೆ ಜಾಗೃತರಾಗಿ ಅದರೊಡನೆ ನೇರವಾದ ಸಂಸರ್ಗ ಹೊಂದುವ ಕ್ರಮ ಎಷ್ಟು ಕಠಿಣವಾದ ಮಾರ್ಗವೆಂದು ಶಂಕರರು ಗ್ರಂಥದ ಪ್ರಾರಂಭದಲ್ಲೇ ನಮಗೆ ಎಚ್ಚರಿಕೆ ಕೊಡುತ್ತಾರೆ ಎರಡನೇ ಶ್ಲೋಕದಲ್ಲಿಯೇ ವಿಶ್ವದಲ್ಲಿ ಎಷ್ಟೋ ಜಾತಿಯ ಜೀವಜಂತುಗಳಿವೆ ಅಂದರೆ ನಮ್ಮಲ್ಲಿರುವ ಜೈವತ್ವವನ್ನು ಜಾ ದೈವತ್ವವನ್ನು ಅದರಿಂದ ನೇರವಾದ ಸಂಸರ್ಗ ಹೊಂದುವಂಥದ್ದು ಎಷ್ಟು ಕಠಿಣವಾದ ಹಾದಿ ಮಾರ್ಗ ಅಂತೇಳಿ ಶಂಕರರು ನಮಗೆ ಎಚ್ಚರಿಕೆ ಕೊಡತಕ್ಕಂಥದ್ದು ವಿಶ್ವದಲ್ಲಿ ಎಷ್ಟೋ ಜಾತಿಯ ಜೀವಜಂತುಗಳಿವೆ ತ್ರಿಕಾಲಾಬಾಧಿತ ಸತ್ಯವೇ ಅವುಗಳಿಗೆಲ್ಲ ಆಶ್ರಯ ಸ್ಥಾನ ಅಧಿಷ್ಠಾನ ಮೂಲಾಧಾರ ಮೂರು ಕಾಲ ಭೂತ ಭವಿಷ್ಯತ್ ವರ್ತಮಾನಗಳಿಗೆ ಅವುಗಳಿಂದ ಅವುಗಳಿಗಿಂದ ಬಾಧೆಗೊಳಗಾಗದಂತಹ ಸತ್ಯ ಯಾವುದಿದೆ ಅದೇ ಇದಕ್ಕೆಲ್ಲ ಅಧಿಷ್ಠಾನವಾದ ಆ ಸತ್ಯವೇ ಎಲ್ಲ ಸೃಷ್ಟಿಗಳ ಮೂಲ ಅಚೇತನವಾದ ಜಡವಸ್ತುಗಳಿಗೂ ಇದೇ ಆಧಾರ ಕಲ್ಲಿನಲ್ಲಿಯೂ ಸತ್ಯವು ಪ್ರಕಟಿತವಾಗುತ್ತದೆ ಅದು ಅಸ್ತಿತ್ವದ ಮೂಲಕ ತೋರಿಕೊಳ್ಳುತ್ತದೆ ಆದರೆ ಕಲ್ಲಿಗೆ ಮಾತ್ರ ಅದರ ಅರಿವಿರುವುದಿಲ್ಲ ಅದಕ್ಕಿಂತ ಸಸ್ಯವ್ರಿಗೂ ಸ್ವಲ್ಪ ಹೆಚ್ಚು ವಿಕಾಸ ಹೊಂದಿರುವಂಥದ್ದು ಅದಕ್ಕೆ ಬಾಹ್ಯ ಪ್ರಪಂಚದ ಅರಿವುಂಟು ಅಂದರೆ ನಾವು ಏಕೇಂದ್ರಿಯ ಹೀಗೆ ಇಂದ್ರಿಯಗಳು ಜೀವ ಜೀವಗಳಲ್ಲಿ ಸಚೇತನಗಳಲ್ಲಿ ಅಚೇತನವಾದವರಲ್ಲಿ ಇಂದ್ರಿಯಗಳಿಲ್ಲ ಸಚೇತನವಾದವರಲ್ಲಿ ಏಕೇಂದ್ರಿಯ ಅಮ ಅಮಿಬ ಎರಡಂದ್ರಿಯದ್ದು ಮೂರು ಇಂದ್ರಿಯ ನಾಲ್ಕೇಂದ್ರಿಯ ಹಾಗೆ ಐದು ಇಂದ್ರಿಯದ್ದು ಮನುಷ್ಯ ಜೀವಿ ಹೀಗೆ ವಿಕಾಸ ಕಲ್ಲಿಗೆ ಮಾತ್ರ ಅದರ ಅರಿವಿರುವುದಿಲ್ಲ ಅದರಲ್ಲಿಯೂ ಸತ್ಯದ ಅಸ್ತಿತ್ವ ಇರ್ತದೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ವಿಕಾಸ ಹೊಂದಿರುವಂಥದ್ದು ಸಸ್ಯವರ್ಗ ಅದಕ್ಕೆ ಬಾಹ್ಯ ಪ್ರಪಂಚದ ಅರಿವುಂಟು ಕಲ್ಲಿಗೆ ಹೋಲಿಸಿದರೆ ಅದು ಚೇತನ ಅಚೇತನ ಶ್ರೇಣಿಯಲ್ಲಿ ಸ್ವಲ್ಪ ಮೇಲಿನ ಮಟ್ಟಕ್ಕೆ ಸೇರಿದಿರುವಂಥದ್ದು ಚೇತನ ಅಚೇತನ ಅಂದರೆ ಜೀವ ನಿರ್ಜೀವ ಸಜೀವ ನಿರ್ಜೀವ ಅಂಥೇಳಿ ಹಾಗೆಯೇ ನಾವು ಒಟ್ಟು ಪ್ರಾಣಿವರ್ಗವನ್ನು ವೀಕ್ಷಿಸಿದರೆ ಒಂದಕ್ಕಿಂತ ಒಂದು ಜೀವ ತನ್ನ ಸುತ್ತಮುತ್ತಲಿನ ಪ್ರಪಂಚದ ಅರಿವನ್ನು ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಪ್ರಕಟಿಸುವುದಲ್ಲದೆ ತಮ್ಮೊಳಗಿನ ಭಾವನೆಗಳನ್ನು ಕೂಡ ಹೊರಗೆಡುತ್ತವೆ ಹೆಚ್ಚು ಹೆಚ್ಚಾಗಿ ಈ ಎಲ್ಲ ಜೀವರಾಶಿಗಳಲ್ಲಿ ಮಾನವನೇ ಮುಕುಟ ಪ್ರಾಯನಾಗಿದ್ದಾನೆ ತನ್ನ ತೀಕ್ಷ್ಣ ಬುದ್ಧಿಯಿಂದ ತಾರ್ಕಿಕ ಶಕ್ತಿಯಿಂದ ಭಾವನೆಗಳನ್ನು ಹತೋಟಿಯಲ್ಲಿಟ್ಟು ತನ್ನ ಮನಸ್ಸಿನ ಮೇಲೆ ಪ್ರಭುತ್ವ ಪಡೆದಿದ್ದಾನೆ ತನ್ನ ಮನಸ್ಸಿನ ಶಕ್ತಿಯನ್ನು ದ್ರೋಢೀಕರಿಸಿ ಪರಿಸರದ ವಸ್ತುಗಳನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಳ್ತಾನೆ ಕೇವಲ ಅಸ್ತಿತ್ವದಿಂದ ಮೇಲಕ್ಕೇರಿ ತಾನಿರುವ ಸನ್ನಿವೇಶದ ಸುಖ ಸೌಂದರ್ಯಗಳನ್ನು ಅನುಭವಿಸಿ ಶಾಂತಿ ಸಂತೋಷಗಳನ್ನು ಪಡೆಯಲು ಪ್ರಯತ್ನಿಸ್ತಾನೆ ಈ ಅರ್ಥದಲ್ಲಿಯೇ ನಮ್ಮ ಹಿಂದೂ ಧರ್ಮದ ಋಷಿವರಿಯರು ಮಾನವನು ಜೀವುಗಳಲ್ಲಿ ಅತ್ಯಂತ ಶ್ರೇಷ್ಠ ಎಂದು ಹೇಳಿದರೆ ವಿನಃ ಅವನ ಯಂತ್ರ ನಿರ್ಮಾಣ ಶಕ್ತಿ ಅಥವಾ ತಾಂತ್ರಿಕ ಪ್ರಗತಿಯನ್ನು ನೋಡಿ ಹೇಳಿದ್ದಲ್ಲ ಆಧುನಿಕ ವಿಜ್ಞಾನಿಗಳಂತೆ ನರನು ವಾನರನ ವಂಶಜನ ಹೇಳಿದರೆ ಮಾನವನ ಈಗಿನ ದುರವಸ್ಥೆಯನ್ನು ನೋಡಿ ಮಂಗಗಳು ಅದು ತಮಗೆ ಅವಹೇಳನ ಮಾತು ಎಂದುಕೊಂಡರೂ ಆಶ್ಚರ್ಯವಲ್ಲ ಮಂಗಗಳಿಗೆ ಅವಮಾನ ಆಗುವಂಥದ್ದು ಮನುಷ್ಯ ಜನ್ಮ ಅಂತೇಳಿ ಆಗಿದೆ ಅಂತ ಮನುಷ್ಯ ಅಂತೇಳಿ ಹೇಳಿದರೆ ಮಂಗಗಳಿಗೆ ಬೈಯುವ ಶಬ್ದ ಅಂತ ಮಂಗಗಳಲ್ಲಿ ಏ ಮನುಷ್ಯ ಅಂತೇಳಿ ಬೈದರೆ ನಾವೀಗ ಏ ಮಂಗ ಅಂತ ಬೈತೀವಲ್ಲ ಅದಕ್ಕಿಂತ ಹೆಚ್ಚಿನ ಅವಹೇಳನೇ ಅವುಗಳು ಅನುಭವಿಸಿ ಯಾವು ಅಂತೇಳಿ ಹೇಳುವಂಥದ್ದು ಸ್ವಾಮಿ ಚಿನ್ಮಯಾನಂದರು ವಿಡಂಬನಾತ್ಮಕವಾಗಿ ವ್ಯಂಗ್ಯವಾಗಿ ಹೇಳ್ತಾರೆ ಮನುಷ್ಯ ಅಂದರೆ ಅಷ್ಟು ನೀಚ ಎನ್ನುವ ದೃಷ್ಟಿಯಲ್ಲಿ ಈಗಿನ ಕಾಲದಲ್ಲಿ ಈ ಗ್ರಂಥದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಹಾಗೂ ಅದರ ಪರಿಪೂರ್ಣತೆಯ ವಿಷಯವನ್ನು ವಿವರಿಸಿದ್ದಾರೆ ಯಾವುದು ಈ ವಿವೇಕ ಚೂಡಾವಣಿಯಲ್ಲಿ ಆಧ್ಯಾತ್ಮಿಕ ಪ್ರಗತಿ ಮತ್ತು ಅದರ ಪರಿಪೂರ್ಣತೆಯ ವಿಷಯ ಅದನ್ನು ಗ್ರಹಿಸಿಕೊಂಡು ಅನುಸರಿಸಿ ಅಭ್ಯಸಿಸಿ ನಮ್ಮ ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ಉತ್ತಮ ಮಾನಸಿಕ ಮಟ್ಟದ ಮಾನವರಿಗೆ ಮಾತ್ರ ಅದು ಸಾಧ್ಯವೆಂದು ಶಂಕರರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಹ ಉತ್ತಮ ಅಧಿಕಾರಿಗಳು ಯಾವ ದೇಶದಲ್ಲಾಗಲಿ ಯಾವ ಕಾಲದಲ್ಲೇ ಅತಿ ವಿರಳ ಕಡಿಮೆ ಬೆರಳೆಣಿಕೆಯಷ್ಟು ಮಾನವ ಜನ್ಮ ದುರ್ಲಭ ಅದರಲ್ಲಿಯೂ ಪುರುಷತ್ವ ಇರುವ ಜನ್ಮ ಇನ್ನೂ ಅಪರೂಪ ಅಂಥೇಳಿ ಆಚಾರ್ಯರು ಹೇಳಿರುವಂಥದ್ದು ಈ ಕಾರಣದಿಂದಲೇ ಈ ಶ್ಲೋಕಕ್ಕೆ ವಿವರಣೆ ಕೊಡುವುದರಲ್ಲಿ ಬಹಳ ತಪ್ಪು ಜಾಡನ್ನು ಹಿಡಿದಿದ್ದಾರೆ ತಮ್ಮ ಸ್ವಂತ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುವ ಸಲುವಾಗಿ ಶಾಸ್ತ್ರ ವಾಕ್ಯವನ್ನು ತಪ್ಪಾಗಿ ವಿವರಿಸಿ ಆ ಅಭಿಪ್ರಾಯಕ್ಕೆ ಶಾಸ್ತ್ರದ ಆಧಾರವೂ ಇರುವುದು ಸಮರ್ಥಿಸಲಿಕ್ಕೆ ಪ್ರಯತ್ನಿಸ್ತಾರೆ ಪ್ರಯತ್ನಿಸಿದ್ದಾರೆ ಈ ಶ್ಲೋಕದಲ್ಲಿ ಬರುವ ಮಾತುಗಳ ಪ್ರಕಾರ ವೇದಾಂತ ಮೀಮಾಂಸೆಗೆ ಆತ್ಮಜ್ಞಾನಕ್ಕೆ ಸ್ತ್ರೀಯರು ಅರ್ಹರಲ್ಲವೆಂದು ಕೆಲವು ಪಂಡಿತರು ಅರ್ಥ ಇದು ಹಾಸ್ಯಾಸ್ಪದ ಮಹಾನ್ ಋಷಿಗಳು ಬೀಡಾದ ನಮ್ಮ ದೇಶದಲ್ಲಿ ಎಷ್ಟೋ ಮಂದಿ ಋಷಿಕೆಯರು ಸ್ತ್ರೀಯರೇ ಋಷಿಕೆಯರು ಅಂದರೆ ಬ್ರಹ್ಮಜ್ಞಾನಿಗಳಾಗಿರುವಾಗ ಎಷ್ಟೋ ಉಪನಿಷತ್ತಿನ ರಹಸ್ಯ ಉಪದೇಶಗಳನ್ನು ಸ್ತ್ರೀಯರಿಗೆ ಸಂಬೋಧಿಸಿ ಹೇಳಿರುವಾಗ ಸ್ತ್ರೀಯರು ವೇದಾಂತ ಶಾಸ್ತ್ರಕ್ಕೆ ಅನಧಿಕಾರಿಗಳು ಎನ್ನುವ ಎನ್ನಲಿಕ್ಕೆ ಸಾಧ್ಯ ಅದರಲ್ಲಿಯೂ ಪುರುಷತ್ವ ಇನ್ನೂ ದುರ್ಲಭ ಎನ್ನುವುದರ ಅರ್ಥವೇನು ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಬೇಕು ವೇದಾಂತದಲ್ಲಿ ಅಧಿಕಾರ ಭೇದ ಹೇಳಿರುವಂಥದ್ದು ದೇಹದ ದೃಷ್ಟಿಯಿಂದ ಅಲ್ಲ ವೇದಾಂತ ಸಾಧನೆಯು ಕೇವಲ ಶರೀರವನ್ನು ಅವಲಂಬಿಸಿ ಇಲ್ಲ ವೇದಾಂತದ ಮುಖ್ಯ ಪ್ರಕ್ರಿಯೆಗಳೆಂದರೆ ಧ್ಯಾನ ನಿಧಿಧ್ಯ ಇವುಗಳಿಗೆ ಬೇಕಾದದು ಸೂಕ್ಷ್ಮಮತಿ ಮತ್ತು ಏಕಾಗ್ರತೆ ಆದ್ದರಿಂದ ಇಲ್ಲಿ ಹೇಳಿರುವುದು ಸ್ತ್ರೀ ಲಕ್ಷಣದ ಮನಸ್ಸಿಗೆ ಮಾತ್ರ ಅನ್ವಯಿಸಿ ಸ್ತ್ರೀ ಲಕ್ಷಣದ ಮನಸ್ಸು ಯಾರಿಗಿದೆ ಅದು ಸಾಮಾನ್ಯವಾಗಿ ಸ್ತ್ರೀ ಅಂದರೆ ಕರುಣೈವಾತ್ಸಲ್ಯಾಮಮತೆಯ ಮೃದುತ್ವ ತಾಯ್ತನದ ತ್ಯಾಗ ಬುದ್ಧಿ ಇತ್ಯಾದಿ ಭಾವಾವೇಶಗಳು ಸ್ವಭಾವವಾಗಿರ್ತಕ್ಕಂಥ ವ್ಯಕ್ತಿ ಇವು ಕೆಲವೆಡೆ ಮನಸ್ಸಿನ ದೌರ್ಬಲ್ಯೂ ಆಗಬಹುದು ಇಂತಹ ಗುಣಗಳು ಅನೇಕ ಪುರುಷರಲ್ಲೂ ಕಂಡುಬರುವುದುಂಟು ಆದರೆ ವೇದಾಂತ ಅಧ್ಯಯನಕ್ಕೆ ಕಠೋರ ನಿಷ್ಠೆ ದೃಢ ಮನಸ್ಸು ವೈರಾಗ್ಯ ಭಾವ ಅಚರಶ್ರದ್ಧೆ ಏಕಾಗ್ರ ಬುದ್ಧಿ ಇತ್ಯಾದಿ ಲಕ್ಷಣಗಳು ಯಾಕಂದರೆ ಶ್ರವಣ ಮನ ಅಧ್ಯಯನ ಧ್ಯಾನ ಇವು ಒಂದು ರೀತಿಯ ಉಗ್ರ ತಪಸ್ಸು ಅದಕ್ಕೆ ಬೇಕಾದ ದೃಢ ಮನಸ್ಸು ಯಾರಲ್ಲಿ ಉಂಟೋ ಅವರು ಬ್ರಹ್ಮಜಿನ್ಯಾಸಿಗೆ ಅಧಿಕಾರಿಗಳು ಅವರು ಸ್ತ್ರೀಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಇಂತಹ ಕಠೋರ ಸಾಧನೆಗೆ ಅಗತ್ಯವಾದ ಮನಸ್ಸು ಸ್ತ್ರೀಯರಲ್ಲಿ ಇರುವುದಿಲ್ಲ ಅಂಥೇಳಿ ಕೂಡ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಸರ್ಕಾರ ಪೊಲೀಸ್ ಇಲಾಖೆಯ ಹುದ್ದೆಗಳಿಗೂ ಇಂಜಿನಿಯರಿಂಗ್ ಖಾತೆಯ ಹುದ್ದೆಗಳಿಗೂ ಅರ್ಜಿಗಳನ್ನು ಆಹ್ವಾನಿಸಿದೆ ಎಂದು ಭಾವಿಸೋಣ ಪೊಲೀಸ್ ಖಾತೆಗೆ ಅರ್ಜಿ ಹಾಕಿಕೊಂಡವರಿಗೆ ಎತ್ತರ ತೂಕ ಆರೋಗ್ಯ ಕಟ್ಟುಮಸ್ತಾದ ದೇಹ ವ್ಯಾಯಾಮ ಪರಿಶ್ರಮ ಕ್ರೀಡಾ ನೈಪುಣ್ಯ ಇತ್ಯಾದಿಗಳನ್ನು ನಿಗದಿ ಮಾಡಿ ಅದಕ್ಕನುಸಾರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ ಹೊರತವು ಸ್ತ್ರೀ ಅಥವಾ ಪುರುಷ ಮಾತ್ರ ಅಂತ ಹೇಳಿ ಅಲ್ಲಿ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿ ಹಾಕಿದವರಿಗೆ ಅಂಗಸೌಷ್ಣವೂ ಮುಖ್ಯ ಅಲ್ಲ ಅವರು ತಾಂತ್ರಿಕ ವಿಜ್ಞಾನದಲ್ಲಿ ಪಡೆದಿರುವ ನೈಪುಣ್ಯವನ್ನು ಪರಿಶೀಲಿಸಿ ಅದಕ್ಕೆ ತಕ್ಕಂತೆ ಆಯ್ಕೆ ಮಾಡ್ತಾರೆ ಅಲ್ಲೂ ಸ್ತ್ರೀ ಪುರುಷ ನೋಡೋದಿಲ್ಲ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವ ತಾಂತ್ರಿಕ ವಿಜ್ಞಾನಿಗೆ ವಿಶಾಲವಾದ ಎದೆ ಆಗಲಿ ಬಲಿಷ್ಠವಾದ ಬಾಹುಗಳಾಗಲಿ ಇದ್ದೇ ಇರಬೇಕೆಂದೇನಿಲ್ಲ ತಲೆ ಇದ್ರೆ ಬೇಕಾದ ತಾಂತ್ರಿಕ ವಿಜ್ಞಾನದ ಸ್ಕಿಲ್ ಪರಿಣತಿ ಹಾಗೆಯೇ ಲಾಠಿ ಪ್ರಹಾರದ ಅಪ್ಪಣೆಯನ್ನು ಜಾರಿ ಮಾಡುವ ಪೊಲೀಸ್ ಸಿಬ್ಬಂದಿಗೆ ತಾಂತ್ರಿಕ ವಿಜ್ಞಾನಿ ಸೂಕ್ಷ್ಮ ಬುದ್ಧಿ ಅತ್ಯವ ಏನು ಕಂಡುಬರುವುದಿಲ್ಲ ಆದ್ದರಿಂದ ಆಯಾ ಕೆಲಸಕ್ಕೆ ಅಗತ್ಯವಾದ ಗುಣವಿಶೇಷಗಳು ಹೊಂದಿರಬೇಕೆಂಬ ಎಂದು ನಿರೀಕ್ಷಿಸುವಂಥದ್ದು ಸಾಧುವಾದದ್ದೇ ಆಗಿದೆ ವೇದಾಂತ ವ್ಯಾಸಂಗದಲ್ಲಿ ಕೂಡ ಮನೋಬುದ್ಧಿಗಳ ಧರ್ಮವನ್ನು ಪರಿಗಣಿಸುತ್ತಾರೆ ವಿನಃ ಸ್ತ್ರೀ ಶಾರೀರಿಕ ಭೇದವನ್ನಲ್ಲ ಇದು ಪೂಂಸ್ತೋಮ್ ಅಥವಾ ವಿಪ್ರತಾ ಅಂದರೆ ಮತಾಂಧರಾದ ಕೆಲವರು ಈ ಶಬ್ದಕ್ಕೂ ತಪ್ಪಾದ ಅರ್ಥವನ್ನು ಕೊಡ್ತಾರೆ ಕೇವಲ ಹುಟ್ಟಿನಿಂದ ಬ್ರಾಹ್ಮಣರಾದವರಿಗೆ ಮಾತ್ರ ಆತ್ಮಜ್ಞಾನ ಲಭ್ಯವೆಂದು ಅರ್ಥ ಮಾಡ್ತಾರೆ ಈ ರೀತಿಯ ಅಪಾರಥದಿಂದ ಹಿಂದೂ ಧರ್ಮಕ್ಕೆ ಅಪಪ್ರಚಾರವಾಗಿದೆ ಅಂತೇಳಿ ಹೇಳ್ಬೋದು ಹಿಂದಿನ ವಿಚಾರ ಸರಣಿಯಂತೆ ಇಲ್ಲಿ ಕೂಡ ವಿಪ್ರತ ಎಂಬ ಶಬ್ದಕ್ಕೆ ವಿದ್ವತ್ತು ಜ್ಞಾನನಿಷ್ಠೆ ಬ್ರಹ್ಮಭಾವ ಇತ್ಯಾದಿ ಮನಸ್ಸು ಹೃದಯಗಳ ಶ್ರೀಮಂತಿಕೆಯ ಗುಣಗಳೆಂದು ಅರ್ಥ ಮಾಡಬೇಕು ಸಂತೋಷ ತೃಪ್ತಿ ಸಮಾಧಾನ ಆತ್ಮಸರ್ಪಣ ಭಾವ ಮತ್ತು ಶಾಂತಿ ಸಮ್ಯಕ್ ಜ್ಞಾನದಿಂದ ಬರುವ ಸಮತೋಲನ ಮಾನಸಿಕ ಸ್ಥಿತಿ ಇವು ಸುಸಂಸ್ಕೃತನಾದ ಮನುಷ್ಯನ ಸಾತ್ವಿಕ ಮನಸ್ಸಿನ ಕುರುಹುಗಳು ಆಧ್ಯಾತ್ಮಿಕ ಪ್ರಗತಿಯ ದೃಷ್ಟಿಯಿಂದ ಮಾನವ ಕುಲವನ್ನು ಮೂರು ಪಂಗಡಗಳಾಗಿ ವಿಂಗಡಿಸುವುದು ಪ್ರಾಣಿ ಮಾನವ ಮನುಷ್ಯ ಮಾನವ ಮತ್ತು ದೇವಮಾನವ ಅಂಥೇಳಿ ತನ್ನ ಪ್ರಾಕೃತಿಕ ಸ್ವಭಾವಗಳಿಗೆ ಅಡಿಯಾಳಾಗಿ ಭಾವಾವೇಶಗಳು ಗುಲಾಮ್ನಂತೆ ವರ್ತಿಸುವವನು ಪ್ರಾಣಿ ಮಾನವ ತನ್ನ ಸಹಜ ಪ್ರವೃತ್ತಿಗಳನ್ನು ತಿದ್ದಿಸಿ ಸಂಸ್ಕೃತಗೊಳಿಸಿಕೊಂಡು ಮನಸ್ಸು ಬುದ್ಧಿಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರುವವನು ಮನುಷ್ಯ ಮಾನವ ಅಂಥವನು ವಿಪ್ರನೆಸಿಕೊಳ್ತಾನೆ ಇನ್ನೂ ಪೂರ್ಣ ವಿಕಾಸಕ್ಕೆ ಮುಂದುವರಿಯುತ್ತಾ ಮಾನವ ಜನ್ಮದ ಸಾರ್ಥಕತೆಯಾಗಿ ಸಾಧನೆ ಮಾಡಿ ದೈವತ್ವದ ಮೆಟ್ಟಲನ್ನು ಮುಟ್ಟುವವನು ದೇವಮಾನವ ಅಂಥೇಳಿ ಹೇಳ್ತಾರೆ ಇನ್ನು ವೈದಿಕ ಧರ್ಮ ಮಾರ್ಗ ಪರತ ಅಂದರೆ ಏನು ಭೌತಿಕ ಶರೀರ ಹೃದಯ ಸಂಪತ್ತು ಸಾತ್ವಿಕ ಮನಸ್ಸು ಇವು ಅಧ್ಯಾತ್ಮ ಪ್ರಗತಿಗೆ ಅಗತ್ಯವಾದ ಪೂರ್ವಭಾವಿ ಸಿದ್ಧತೆಗಳು ಆದರೆ ಅವುಗಳನ್ನು ಉಚಿತವಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದಿದ್ದರೆ ಅಷ್ಟು ಸಾಮಗ್ರಿಗಳು ವ್ಯರ್ಥ ಆದ್ದರಿಂದಲೇ ಅಷ್ಟು ಸೌರತ್ ಸಲಕರಣೆಗಳಿದ್ದರೂ ಅವುಗಳನ್ನು ವೇದ ವಿಹಿತ ಧರ್ಮ ಮಾರ್ಗದಲ್ಲಿ ತೊಡಗಿಸುವವರು ಮತ್ತು ಇರಲಾ ಅಂತೇಳಿ ಶಂಕರರು ಹೇಳ್ತಾರೆ ಸ್ವಾರ್ಥರಹಿತ ಶಾಸ್ತ್ರಸಮ್ಮತ ಕರ್ಮ ಭಕ್ತಿ ಜಪತಪ ಪೂಜೆ ಪುನಸ್ಕಾರ ಇವುಗಳೇ ನಮ್ಮ ಹಂತ ಶುದ್ಧಿ ಮಾಡುವ ಸಾಧನೆಗಳು ಇದರಿಂದ ನಮ್ಮ ಆಂತರಿಕ ವ್ಯಕ್ತಿತ್ವದ ಸಂಘಟನೆ ಆಗ್ತದೆ ಮನಸ್ಸಿನ ಹೊಯ್ದಾಟಗಳು ಕಡಿಮೆಯಾಗಿ ಏಕಾಗ್ರತೆ ಹೆಚ್ಚಾಗ್ತದೆ ಇನ್ನು ವಿದ್ವತ್ವ ವಿದ್ವತ್ವ ಅಸ್ಮಾತ್ಪರಂ ಅಂತ ಹೇಳಿದರೆ ಇದಕ್ಕಿಂತಲೂ ಶ್ರೇಷ್ಠ ಅಂತೇಳಿ ಅಂದರೆ ವ್ಯಕ್ತಿತ್ವದ ವಿಕಾಸವನ್ನು ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದ ಮನುಷ್ಯ ಶಾಸ್ತ್ರಗಳ ಅಧ್ಯಯನಕ್ಕೆ ಅಧಿಕಾರಿಯಾಗ್ತಾನೆ ಸಾಧನೆಯ ಗುರಿಯನ್ನು ಸಾಧನಾ ಕ್ರಮವನ್ನೂ ಅರಿಯದವನು ಬಹುಬೇಗ ತನ್ನ ಆಧ್ಯಾತ್ಮಿಕ ಆಸಕ್ತಿಯನ್ನು ಕಳ್ಕೊಳ್ತಾನೆ ಗುರಿ ಮತ್ತು ಸಾಧನಾ ಕ್ರಮ ಗೊತ್ತಿಲ್ಲದವ ಆದ್ದರಿಂದಲೇ ಶಾಸ್ತ್ರಾಧ್ಯಯನದ ಅಗತ್ಯವನ್ನ ಇಲ್ಲಿ ಸೂಚಿಸಿದೆ ವೇದಾಂತ ಶಾಸ್ತ್ರವೆನಿಸಿದ ಉಪನಿಷತ್ತುಗಳು ಅತೀ ಇಂದ್ರಿಯವಾದ ವಿಷಯಗಳಲ್ಲಿ ಇಂದ್ರಿಯಕ್ಕೆ ಸಿಲುಕದ ನಿಲುಕದಂತಹ ಇಂದ್ರಿಯಗಳಿಗೆ ಗೋಚರವಾಗದಂತಹ ವಿಷಯಗಳಲ್ಲಿ ಸಾಧನಾ ಮಾರ್ಗವನ್ನು ಅದರ ಗುರಿಯನ್ನು ತರ್ಕಬದ್ಧವಾಗಿ ವಿವರಿಸಿ ನಮಗೆ ಮನದಟ್ಟು ಮಾಡ್ತವೆ ಉಪನಿಷತ್ತುಗಳು ನಿಸ್ವಾರ್ಥ ಕರ್ಮದಿಂದ ಅಂತಃಕರಣ ಶುದ್ದಿ ಹೊಂದಿದ ಸಾಧಕನು ಏಕಾಗ್ರತೆಯಿಂದ ಶಾಸ್ತ್ರಾಧ್ಯಯನ ಮಾಡಿದರೆ ಅವನಲ್ಲಿ ಆತ್ಮ ಅನಾತ್ಮಗಳ ವಿವೇಕವು ಉದಿಸ್ತದೆ ಅವನ ಸಾಧನೆ ಮುಂದುವರೆದಾಗ ತನ್ನೊಳಗೆ ನೆಲೆಸಿರುವ ಅಂತರಾತ್ಮನೇ ಎಲ್ಲರ ಆತ್ಮ ಎಂಬ ಅರಿವು ಉಂಟಾಗ್ತದೆ ಕಾಲಕ್ರಮೇಣ ಅನುಭವವು ಅಂಥವನಿಗೆ ದೊರಕ್ತದೆ ಆತ್ಮ ವಿಕಾಸದ ವಿವಿಧ ಹಂತಗಳನ್ನು ವಿವರಿಸಿದ ಶ್ರೀ ಶಂಕರರು ಪಾಶ್ಚಾತ್ಯ ವಿಜ್ಞಾನಿ ಡಾರ್ವಿನ ವಿಕಾಸವಾದದ ಅಪೂರ್ಣ ಸಿದ್ಧಾಂತವನ್ನು ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿ ಅದನ್ನು ಪೂರ್ಣಗೊಳಿಸುವಂತಹ ಉಪಸಂಹಾರವನ್ನು ಕಾಣಿಸಿದ್ದಾರೆ ಶ್ರೇಯೋ ಮಾರ್ಗದ ವಿವಿಧ ಮೆಟ್ರಿಗಳಲ್ಲಿ ಮಾನವನು ವಿವೇಕಪೂರ್ವಕವಾಗಿ ಸಮ್ಯಕ್ ಬಾಳ್ವೆಯನ್ನು ನಡೆಸುತ್ತಾ ಆತ್ಮೋದ್ಧಾರದ ಸಾಧನೆಯಲ್ಲಿ ವಿಜಯಿಯಾಗಿ ಅವನಿಗೆ ಪರಮಾತ್ಮನಲ್ಲಿ ಏಕ್ಯವನ್ನು ಪಡೆಯುತ್ತಾನೆ ಅಂದರೆ ಪರಮಾತ್ಮನೇ ಆಕ್ತಾನೆ ಇದೇ ಮುಕ್ತಿ ಇದೇ ಪರಮಗುರಿ ಅಲ್ಲಿ ಮಾನವನ ಅಪ ಅಪೂರ್ಣತೆಯೆಲ್ಲ ನಾಶವಾಗಿ ಅವನು ಮೃತ್ಯು ಬಂಧನದಿಂದ ಪಾರಾಗ್ತಾನೆ ಈ ಶ್ಲೋಕದ ಕೊನೆಯ ಪಂಕ್ತಿಯು ನಿರಾಸೆಯ ಆರ್ತನಾದವಲ್ಲ ಯಾವುದದು ಮುಕ್ತಿರ್ನೋ ಶತಕೋಟಿ ಜನ್ಮ ಸುಹದೈ ಪುಣ್ಯೈ ವಿನಾ ಲಭ್ಯತೆ ಅಂತೇಳಿ ಅದು ಆಶಾದಾಯಕ ಕಹಳೆ ಮಾನವ ಕುಲವನ್ನು ಎಚ್ಚರಗೊಳಿಸಿ ಚಟುವಟಿಕೆಗಳಲ್ಲಿ ತೊಡಗಿಸಿ ಆಧ್ಯಾತ್ಮಿಕ ಮುನ್ನಡೆಗೆ ಮತ್ತು ಚರ್ಮಗುರಿಯ ಸಾಧನೆಗೆ ಹುರಿದುಂಬಿಸುವ ಕಳಕಳಿಯ ಕರೆ ವೇದಾಂತದುಬಿಯನ್ನು ಆಲಿಸಿದ ಯಾರೊಬ್ಬರೂ ತಾನು ಪ್ರಗತಿಯ ಸಾಲಿನಲ್ಲಿ ಹಿಂದುಳಿದಿದ್ದೇನೆಂದು ಸಂಕೋಚ ಪಡಬಾರದು ತನ್ನ ಆಕರ್ಷಕ ಕರೆಯನ್ನು ಕೇಳಿ ಮೆಚ್ಚಿ ವಿಶ್ವಾಸದಿಂದ ಹತ್ತಿರ ಸಾಧಕನನ್ನು ವೇದಾಂತ ಶಾಸ್ತ್ರವು ಮೇಲಕ್ಕೆ ಮೇಲಕ್ಕೆ ಎಳೆದುಕೊಡ್ತದೆ ಅವನಿಗೆ ರಕ್ಷಣೆ ಕೊಡುತ್ತದೆ ಅಂದರೆ ಭಗವಂತ ನನಗೆ ಹೆಜ್ಜೆ ಇಟ್ಟರೆ ಆತ ನಮ್ಮ ಕಡೆಗೆ ಹತ್ತು ಹೆಜ್ಜೆ ಇಡ್ತಾನೆ ಅಂತ ಹೇಳ್ತಾರೆ ಹಾಗೆ ಅವನ ಜನ್ಮ ಜನ್ಮಗಳ ಪರದಾಟವನ್ನು ಕೊನೆಗಾಣಿಸ್ತದೆ ದೊರೆತಿರುವ ಈಗಿನ ಸದವಕಾಶವನ್ನು ಅವನು ಜಾಗರೂಕತೆಯಿಂದ ಬಳಸಿಕೊಂಡಿದ್ದೆ ಆದರೆ ವೇದಾಂತವು ಅವನಿಗೆ ಅಪೂರ್ವ ವಿಜಯದ ಖಾತರಿಯನ್ನು ಕೊಡುತ್ತದೆ ಮಾನವನು ತನ್ನ ಸ್ವಭಾವದ ಸೋಮಾರಿತನವನ್ನು ಕಿತ್ತೊಗೆದು ನಿರುತ್ಸಾಹವನ್ನು ನಿರ್ಮೂಲ ಮಾಡಬೇಕು ಅಂತ ಹೇಳಿ ವೇದಾಂತದ ಘೋಷಣೆ ಎಚ್ಚರಿಸುತ್ತದೆ ಅದು ಮನುಷ್ಯನಲ್ಲಿ ತನ್ನನ್ನು ತಾನೇ ಕನೀಕರಿಸುವಂತಹ ಕ್ಲೈಬ್ಯವನ್ನು ಮನಸ್ಸಿನಿಂದ ಹೊಡೆದಟ್ಟಿ ಗಂಡುಗಲಿಯಾಗಿ ನಿಂತು ಜೀವನವನ್ನು ಧೈರ್ಯದಿಂದ ಎದುರಿಸಿ ಅರ್ಥಪೂರ್ಣ ಬಾಳ್ವೆಯನ್ನು ನಡೆಸಲು ಅವನನ್ನು ಪ್ರೇರಿಸುತ್ತದೆ ಇದು ಜ್ಞಾನದ ಮೂಲಕ ತನ್ನ ಪರಮ ಗುರಿಯನ್ನು ಈಗ ಇಲ್ಲಿಯೇ ಮುಟ್ಟಲು ಹುರಿದುಂಬಿಸುವ ಗಂಭೀರ ಕೂಗು ಅಂತೇಳಿ ಸ್ವಾಮಿ ಚಿನ್ಮಯಾನಂದರು ಬಹಳ ಮನಮುಟ್ಟುವಂತೆ ವಿವರಿಸಿದ್ದಾರೆ ಇದು ಎರಡನೆಯ ಶ್ಲೋಕ ಮೂರನೇ ಶ್ಲೋಕ ದೈವಾನುಗ್ರಹ ದುರ್ಲಭಂ ತಯಮೇವೈದ ದೈವಾನು ಗೃಹ ಹೇತುಕಂ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶ್ರಯಃ ಮನುಷ್ಯತ್ವ ಮೋಕ್ಷವನ್ನು ಪಡೆಯಬೇಕೆಂಬ ಉತ್ಕಟ ಇಚ್ಛೆ ಮತ್ತು ಮಹಾಪುರುಷರ ಆಶ್ರಯ ಇವು ಮೂರು ಪಡೆಯಲು ಕಷ್ಟಸಾಧ್ಯವಾದವು ಅವು ಭಗವಂತನ ಅನುಗ್ರಹದಿಂದ ಮಾತ್ರ ದೊರೆಯುವಂಥವು ಅಂದರೆ ಮಾನವ ಜನ್ಮವೇ ಅಪರೂಪವಾದದ್ದು ಅದರಲ್ಲಿಯೂ ಉತ್ತಮ ಜೀವನವನ್ನು ನಡೆಸಲು ಬೇಕಾದ ಗುಣವಿಶೇಷಗಳನ್ನು ಪಡೆದಿರುವಂಥದ್ದು ಇನ್ನೂ ಅಪರೂಪ ಅಂತೇಳಿ ಹಿಂದೆ ಹೇಳಿದೆ ಆತ್ಮಜ್ಞಾನ ಪ್ರಾಪ್ತಿಗೋಸ್ಕರ ಬ್ರಹ್ಮನಿಷ್ಠಾನದ ಆಚರಣೆ ಬಳಿ ಸಾರುವಾಗ ಸಾಧಕನಲ್ಲಿರಬೇಕಾದ ಪೂರ್ವಭಾವಿ ಸಿದ್ಧತೆಗಳನ್ನು ಇಲ್ಲಿ ಒತ್ತಿ ಹೇಳುತ್ತದೆ ಮನುಷ್ಯ ಜನ್ಮ ಬರುವುದು ಭಗವಂತನ ಅನುಗ್ರಹದಿಂದ ಅಂತಹದು ಪ್ರಾಪ್ತವಾಗಿದ್ದರೂ ವ್ಯರ್ಥ ಕಾರ್ಯಕಲಾಪಗಳಲ್ಲಿ ತೊಡಗದೆ ಬಾಳನ್ನು ಸಾರ್ಥಕ ಆಕಾಂಕ್ಷೆ ಹೊಂದಿರುವಂಥದ್ದು ಅಪರೂಪ ಲೋಕ ವ್ಯವಹಾರದಲ್ಲಿ ಮುಳುಗಿರದೇ ಜೀವನದ ಪರಮ ಗುರಿಯಾದ ಮೋಕ್ಷ ಸಾಧನೆ ಗಿಚ್ಚಿಸುವವರು ಅತಿ ವಿರಳ ನಮ್ಮೊಳಗೆ ಕಾಡುತ್ತಿರುವ ಅಪೂರ್ಣತೆಯನ್ನು ಸಂಕುಚಿತ ಶಕ್ತಿಯನ್ನು ನೀಗಿಸಿ ಶಾಶ್ವತ ಆನಂದವನ್ನು ದೊರಕಿಸಿಕೊಡುವಂತಹ ಶ್ರೇಷ್ಠ ಗುರುಗಳ ಹಾಗೂ ಮಹಾತ್ಮರ ಸಂಘಭಾಗ್ಯವು ಎಲ್ಲರಿಗೂ ದೊರೆಯದು ಪರಮಾತ್ಮನ ಅನುಗ್ರಹದಿಂದ ಮಾತ್ರವೇ ಮೂರು ದೊರಕುವುದು ಅಂತೇಳಿ ಶ್ರೀಶಂಕರವರು ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶಯ ಅಂದರೆ ಮನುಷ್ಯತ್ವ ಮನುಷ್ಯಜನ್ಮ ಮತ್ತು ಮೋಕ್ಷತ್ವ ಮೋಕ್ಷದ ಆಕಾಂಕ್ಷೆ ಮತ್ತು ಮಹಾಪುರುಷರ ಒಂದು ಅನುಗ್ರಹ ಇವೆಲ್ಲ ಪರಮಾತ್ಮನ ಅನುಗ್ರಹ ಮಾತ್ರ ಮಾತ್ರ ಅದರಿಂದಲೇ ಇವುದು ರಕ್ತವೆ ಅಂದರೆ ಹೇಳ್ತಾರೆ ದೈವಾನುಗ್ರಹ ಹೇತುಕಂ ಈಶ್ವರಾನುಗ್ರಹ ಎಂದು ವೇದಾಂತರು ಹೇಳಿರುವುದನ್ನು ಎಲ್ಲಿಯೋ ದೂರದಲ್ಲಿ ಕುಳಿತ ಚಕ್ರವರ್ತಿಯೊಬ್ಬ ತನಗಿಷ್ಟ ಬಂದವರ ಮೇಲೆ ಧಾರಾವಾಳ ಧಾರವಾಳವಾಗಿ ಸುರಿಸುವ ಕೃಪಾವೃಷ್ಟಿ ಅಂತೇಳಿ ಅರ್ಥ ಮಾಡಬಾರದು ಮನುಷ್ಯನು ತನ್ನ ಜನ್ಮ ಜನ್ಮಗಳಲ್ಲಿ ಮಾಡಿರುವ ಸತ್ಕರ್ಮಗಳ ಪುಣ್ಯರಾಶಿಯೇ ಪರಮಾತ್ಮನ ಅನುಗ್ರಹದ ರೂಪದಲ್ಲಿ ಫಲ ಕೊಡ್ತದೆ ಅಂಥೇಳಿ ತಿಳಿಯಬೇಕು ಅಂಥೇಳಿ ಈ ಒಂದು ಶ್ಲೋಕದ ಸಾರ ಇದು ಅನುಷ್ಟು ಛಂದಸ್ಸಿನಲ್ಲಿರತಕ್ಕಂಥ ಶ್ಲೋಕ ಅನುಷ್ಟು ವೃತ್ತ ದುರ್ಲಭಂ ತ್ರಯಮೇವೈತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವ ಮಹಾಪುರುಷ ಸಂಶಯ ಎಂಟೆಂಟಕ್ಷರದ ನಾಲ್ಕು ಪಾದಗಳ ಶ್ಲೋಕ ಇದು ಇದರಲ್ಲಿ ಮನುಷ್ಯತ್ವಂ ಅನುಷ್ಠು ವೃತ್ತ ತಮಗೀಗಾಗಲೇ ಗೊತ್ತಿದೆ ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥೆಯೋ ಗುರುಷ್ಠಂಚ ಪಾದಂಥ ಚತುರ್ನಾಂ ಸ್ಯಾದ ಅನುಷ್ಟುಭಿ ಅಂಥೇಳಿ ಐದನೇ ಅಕ್ಷರ ಪ್ರತಿಪಾದದಲ್ಲಿಯೂ ಕೂಡ ಲಘುವಾಗಿರಬೇಕು ನಾಲ್ಕು ಪಾದಗಳಲ್ಲಿಯೂ ಸಪ್ತಮಂ ದ್ವಿಚತುರ್ ಎರಡು ಮತ್ತು ನಾಲ್ಕನೇ ಪ ಪಾದಗಳಲ್ಲಿ ಏಳನೇ ಅಕ್ಷರವು ಲಘುವಾಗಿರಬೇಕು ಗುರುಷ್ಠಂಚ ಪಾದಂಥ ಚತುರ್ನಾಂ ಸ್ಯಾದ್ ಅನುಷ್ಠುಭಿ ಅನುಷ್ಠುಬ್ ಚಂದಸನೆಯಲ್ಲಿ ನಾಲ್ಕು ಪಾದಗಳಲ್ಲಿ ಆರನೇ ಅಕ್ಷರವು ಗುರು ಆಗಿರಬೇಕು ಅಂತೇಳಿ ನಿಯಮ ಎಂಟೆಂಟು ಅಕ್ಷರದ ನಾಲ್ಕು ಪಾದಗಳು ಮೂವತ್ತ ಎರಡಕ್ಷರ ಒಟ್ಟು ಇದರಲ್ಲಿ ದುರ್ಲಭಂ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವ ಮಹಾಪುರುಷ ಸಂಶ್ರಯ ಮನುಷ್ಯತ್ವ ಮುಮುಕ್ಷುತ್ವ ಮತ್ತು ಮಹಾಪುರುಷ ಸಂಶ್ರಯ ಮನುಷ್ಯತ್ವ ಮೋಕ್ಷದ ಆಕಾಂಕ್ಷೆ ಮತ್ತು ಮಹಾಪುರುಷರ ಅನುಗ್ರಹ ಇದು ಮೂರು ಅತ್ಯಂತ ದುರ್ಲಭವಾದದ್ದು ಹಾಗೂ ಇದು ಕೇವಲ ದೈವಾನುಗ್ರಹ ಮಾತ್ರದಿಂದ ಸಾಧ್ಯವಾಗ್ತದೆ ಅಥವಾ ಇದು ಮೂರು ಕೂಡ ದೈವಾನುಗ್ರಹಕ್ಕೆ ಕಾರಣವಾಗ್ತದೆ ಅಂಥೇಳಿ ಆಗ್ತದೆ ಅಂದರೆ ಮನುಷ್ಯತ್ವ ಇಲ್ಲಿ ಅಂದರೆ ನರತ್ವ ಮಾನುಷಜನ್ಮ ಮನುಷ್ಯತ್ವ ನರಜನ್ಮ ಮಾನುಷಜನ್ಮ ಅಂಥೇಳಿ ಮನೋಃ ಅಪತ್ಯಂ ಇದೆ ಮನುಷ್ಯ ತಸ ಭಾವ ಮನುಷ್ಯತ್ವ ಮನ್ವಂತರ ಆಧಿಪನು ಮನ್ವಂತರ ಸೃಷ್ಟಿಯ ಆಧಿಮನು ಆದಂತ ಮನುವಿನ ಸಂತಾನವಾದ್ದರಿಂದ ಮನುಷ್ಯನು ಆತನ ಭಾವವೇ ಮನುಷ್ಯತ್ವ ಅಥವಾ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬದುಕಿ ಮನುಷ್ಯ ಸಹಜ ಗುಣಧರ್ಮದಲ್ಲಿ ಸಾಯುವಂಥದ್ದು ಇದು ಮನುಷ್ಯತ್ವ ಮುಮುಕ್ಷುತ್ವ ಮೋಕ್ಷ ಅಥವಾ ಮೋಕ್ತು ಇಚ್ಛಾ ಮುಮುಕ್ಷ ಮೋಕ್ಷ ಇಚ್ಛಾ ಮುಮುಕ್ಷ ಮೋಕ್ತು ಇಚ್ಛತಿ ಇದು ಮುಕ್ಷು ಮುಕ್ತಿ ಇಚ್ಛು ತಸ್ಯ ಭಾವ ಮುಮುಕ್ಷುತ್ವ ಮುಕ್ಷುತ ಅಂದರೆ ಮೋಕ್ಷದ ಅಥವಾ ಬಿಡುಗಡೆಯಾಗಲು ಇಚ್ಛೆ ಮುಮೋಕ್ಷ ಭವಸಾಗರದಿಂದ ಬಿಡುಗಡೆ ಹೊಂದರೆ ಇಚ್ಛಿಸುತ್ತಾನಾದ್ದರಿಂದ ಮುಕ್ಷುವು ಮುಕ್ತಿ ಬಯಸುವವನು ಆತನ ಭಾವ ಯಾವುದು ಮುಮುಕ್ಷುತ್ವ ಮುಕ್ಷತೆ ಮುಕ್ಷುತೆ ಇನ್ನು ಮಹಾಪುರುಷ ಸಂಶ್ರಯ ಮಹಾಶ್ಚ ಅಸೌ ಪುರುಷಶ್ಚ ಮಹಾಪುರುಷ ಮಹಾನನೂ ಇವನು ಪುರುಷನು ಆಗಿರುವವನು ಮಹಾಪುರುಷನು ತಾದೃಶ್ ಮನೀಷಣಾ ಜ್ಞಾನಿ ಧೀರ ಮಹಾತ್ಮನ ಸದ್ಗುರೂ ಸಾಧೂ ಸತಾಂ ಸಜ್ಜನಾ ಸತ್ಪುರುಷಾಂ ವಿವೇಕಿ ಮಹಾಪ್ರಾಜ ಮಹತ ಸಂಶ್ರಯ ಅಂತಹ ಮನೀಷಿಗಳ ಜ್ಞಾನಿಗಳ ಧೀರರ ಮಹಾತ್ಮರ ಸದ್ಗುರುಗಳ ಸಾಧುಗಳ ಸಂತರ ಸಜ್ಜನರ ಸತ್ಪುರುಷರ ಅವಿಕ್ ಅಂದರೆ ವಿವೇಕಿಗಳ ಶಮಿಸಿ ಮಹಾಪ್ರಾಜ್ಞರ ಮಹಾತ್ಮರ ಸಂಶ್ರಯ ಅಂದರೆ आश्रय प्रश्रय प्रपत्ति शरणति संसर्ग उपदेश उपसमीपे देश स्थित सन्नी सन्निधान अग्रह कृपाटाक्ष एव, महापुरशसंश्रय अंधरा अंत महात्म संशय आश्रय प्रश्रय प्रपत्तिशरणति संसर्ग उपदेश देश स्थित हिई ಅವರ ಸನ್ನಿಧಾನ ಸನ್ನಿಧಿ ಅನುಗ್ರಹ ಕೃಪಕಟಾಕ್ಷ ಸತ್ಸಂಗವೇ ಮಹಾಪುರುಷ ಸಂಶಯ ಇದು ಮುಕ್ತೈ ನು ಭುಕ್ತ ಸಾಧನವ ಪ್ರಯುಕ್ತ ತತ್ಮೋದ್ಧಾರಸ್ದಿ ಭತ್ ಇದು ಮುಕ್ತಿಗಾಗಿ ಹೊರತು ಭುಕ್ತಿ ಅಥವಾ ಭೋಗಕ್ಕಾಗಿ ಅಲ್ಲ ಅಂದರೆ ಮಹಾಪುರುಷರನ್ನ ಆಶ್ರಯಿಸಿ ನಮಗೆ ಅದನ್ನು ಮಾಡಿಸಿ ಇದನ್ನು ಕೊಡಿಸಿ ಅಂಥೇಳಿ ಯಾವುದೇ ಕಾಮನೆಯಿಂದ ಅಲ್ಲ ನಮಗೆ ಧನ ಸಂಪತ್ತು ಕೊಡಿಸಿ ಐಶ್ವರ್ಯ ಕೊಡಿಸಿ ಅಂಥೇಳಿ ಎಲ್ಲ ಬೇಡುವಂಥದ್ದು ಅದು ಬಿಟ್ಟು ಆರೋಗ್ಯವನ್ನು ಕೂಡ ಬೇಡುವಂಥದ್ದೆಲ್ಲ ಹೇಳ್ತಾರೆ ಅದು ಕೇವಲ ಮುಕ್ತಿಗಾಗಿ ಅಂತ ಹೇಳ್ತಾರೆ ಇಲ್ಲಿ ಹೇಳುವಂಥದ್ದು ಮುಕ್ತಿ ಸಾಧನವಾಗಿ ಬಳಸಿದರೆ ಮಹಾಪುರುಷರ ಆಶ್ರಯವಿ ಭವಸಾಗರದಿಂದ ಆತ್ಮನನ್ನು ಮೇಲೆತ್ತಲು ಅಥವಾ ಬ್ರಹ್ಮತ್ಮದ ಯಥಾರ್ಥ ಜ್ಞಾನವಾಗಲು ಅದೇ ಕಾರಣವಾಗ್ತದೆ ಹಾಗೂ ಆಗಲೇ ಸಾಧ್ಯವಾಗ್ತದೆ ದೈವಾನುಗ್ರಹೇತುಕರ ಪರಮಾತ್ಮನುಗ್ರಹಕಾರಕ ಭಗವಂತನ ಅನುಗ್ರಹಕ್ಕೆ ಕಾರಣವಾದ ಎರ್ಲಭಂ ಮನುಷ್ಯಜನ್ಮ ಮೋಕ್ಷಕಾಂಕ್ಷ ಮಹಾಪುರುಷ ಸಂಸರ್ಗ ಚಿತ್ರ ತ್ರೀಣ್ಣ ಅಗವತ್ಕೃ ಸಾಧನಾ ಪ್ರಾಪ್ತು ಅತೀವ ದುಷ್ಕರಾಣಿ ಸಂತಿ ಲೋಕಿ ನರಜನ್ಮ ಮೋಕ್ಷದ ಬಯಕೆ ಹಾಗೂ ಮಹಾಪುರುಷರ ಸಂಸರ್ಗ ಇವು ಮೂರೂ ಸಹ ಪರಮಾತ್ಮನ ಅನುಗ್ರಹಕ್ಕೆ ಸಾಧನೆಗಳಾಗಿ ಆಗಿವೆಯಾದರೂ ಇವುಗಳನ್ನು ಪಡೆಯುವುದು ಜಗತ್ತಿನಲ್ಲಿ ಅತ್ಯಂತ ಕಷ್ಟಸಾಧ್ಯವಾಗಿರುವುದು ಅಂಥೇಳಿ ಈ ಶ್ಲೋಕದ ಅರ್ಥ ಇನ್ನು ಮುಂದೆ ನಾವಿಲ್ಲಿಗ ಮೂರನೇ ಶ್ಲೋಕವನ್ನು ನೋಡಿದ ದೈವಾನುಗ್ರಹ ಯಾವುದು ಅಂತೇಳಿ ಈ ಮೂರು ಕೂಡ ದೈವಾನುಗ್ರಹ ಅಥವಾ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶಯ ಇನ್ನು ಆಧ್ಯಾತ್ಮಿಕ ಜ್ಞಾನವಿಲ್ಲದವನ್ನು ಬವಣೆ ಅಂಥೇಳಿ ಇದು ಆಧ್ಯಾತ್ಮಿಕ ಜ್ಞಾನ ವಿಹೀನಸ ಕ್ಲೇಷ ನಾಲ್ಕನೇ ಶ್ಲೋಕದಿಂದ ಏಳನೇ ಶ್ಲೋಕದವರೆಗೆ ಈ ವಿಚಾರ ಇದೆ ಈಗ ನಾವು ನಾಲ್ಕನೇ ಶ್ಲೋಕವನ್ನು ನೋಡೋದಿದ್ದರೆ ಲಬ್ಿನ್ನರ ಜನ್ಮದು ತಿ ಪುಂಸ್ ಶ್ರುತಿಪಾರದರ್ಶನ ಯಸ್ವಾತ್ಮ ಮುಕ್ತೌ ನಯತೆಧೀ ಸಹ್ಯಾತ್ಮಹ ಸ್ವ ವಿಹನ್ಯಸ್ಗ್ರಹತ್ ಇದು ಜತೌದು ವಂಶಸ್ಥ ಮುದೀರಿತರೌ ಇದು ವಂಶಸ್ಥವೃತ್ತದಲ್ಲಿ ಇದೆ ಹನ್ನೆರಡು ಅಕ್ಷರಗಳ ಒಂದೊಂದು ಪಾದ ವಂಶಸ್ಥವೃತ್ತ ಜತೌದು ವಂಶಸ್ಥ ಮುದೀರಿತಂಜರೌ ಎಂಬುದಾಗಿ ಇಲ್ಲಿ ಕಥಂಚಿತ್ ಈ ಶ್ಲೋಕ ಇನ್ನೊಮ್ಮೆ ನೋಡೋದಿದ್ರೆ ಲಬ್ಧ್ವಾ ಕಥಂಚಿತ್ ನರಜನ್ಮದರ್ಲಭಂ ತತ್ರಸ್ತ್ವ ಶ್ರದರ್ಶನ ಯಸ್ತು ಯತ್ಮ ಮುಕ್ತ ನೇತ ಮೂಢಧೀ ಸಿ ಆತ್ಮ ಸ್ವ ವಿಹಂತಿ ಅಸದ್ಗ್ರಹಾತ್ ಕಥಿತ್ ಕಸ್ಮಿತ್ ಕಾರಣಾದಪಿ ಯಾವುದೋ ಕಾರಣದಿಂದಾಗಿ ದುರ್ಲಭಂ ದುಷ್ಪ್ರಾಪ್ಯ ದುಖಷ್ಟುಂದ ಅಥವಾ ಕಷ್ಟದಿಂದ ಪಡೆಯಬಹುದಾದ ಪಡೆಯಲು ಯೋಗ್ಯವಾ ನರಜನ್ಮ ಮನುಷ್ಯಜನ್ಮವನ್ನು ಮನುಷ್ಯಯೋನಿಯ ಮನುಷ್ಯರು ಲಬ್ಸ್ ನರಜನ್ಮಿ ಅಂತ ಅಂತಹ ನರ ಜನ್ಮದಲ್ಲೂ ಕೂಡ ಶ್ರುತಿಪಾರದರ್ಶನ ವೇದಾಂತಚರಮಸೀಮಾರೂಪ ಬ್ರಹ್ಮಾತ್ಮಸ್ವರು ಜ್ಞಾನ ಪ್ರದರ್ಶ್ಯಮ್ ವೇದಾಂತಸಾಗರದ ಪಾರ ಅಥವಾ ದಡವಾದಂತಹ ಬ್ರಹ್ಮಾತ್ಮಸ್ವರು ಜ್ಞಾನವನ್ನು ಪ್ರದರ್ಶಿಸತಕ್ಕಂತಹ ಪುಂಸ್ತ್ವ ಪೌರುಷ ಧೀರತವಾಪ್ಯ ಪೌರುಷವನ್ನು ಅಥವಾ ಧೀರತೆಯನ್ನು ಹೊಂದಿ ಯೂಬು ಅೀ ಅೂರ್ಖೇನಾರೀವೂಢು ಅಜ್ಞಾನಿ ಅಜ್ಞ ಮೂರ್ಖ ವಿವೇಚನಾರಹಿತ ಅವಿಕಿ ಆಧರೌ ಆತ್ಮುಕ್ತ ಸ್ವಮೋಕ್ಷೇ ಆತ್ಮನೋ ಮೋಕ್ಷಾಂ ಜನನ ಮೃತ್ಯುಪಿ ಸಂಸಾರಚಕ್ರ ಮೋಕ್ತು ನಯತೇತ ಪ್ರಯತ್ನ ನ ಕರೋತಿ ತನ್ನ ಮೋಕ್ಷದಲ್ಲಿ ತನ್ನ ಮೋಕ್ಷಕ್ಕಾಗಿ ಅಥವಾ ಜನನಮರಣಿಯಾದ ಸಂಸಾರಚಕ್ರದ ಬಿಡುಗಡೆಯನ್ನು ಹೊಂದಲು ನಯತೇತ ಪ್ರಯತ್ನವನ್ನು ಮಾಡುವುದಿಲ್ಲವೋ ಸಹ ಹಿ ಹವನಾದರೋ ನಿಶ್ಚಯತ್ಮಕವಾಗಿ ಹಿ ಸ ವೈ ನಿಶ್ಚಯನ ಆತ್ಮ ಕರೋತಿ ಆತ್ಮಹತ್ಯ ಇವ ಸ್ವಾತಕ ಇವತಿ ತನಗೆ ತನಗೇ ಹಾನಿಯನ್ನುಂಟು ಮಾಡ್ತಾನೆ ಅಥವಾ ಆತ್ಮಹತ್ಯೆಯೋ ಎಂಬಂತೆ ತನ್ನೇ ತಾನು ಕುಂದುಕೊಂಡವನಂತಾಗ್ತಾನೆ ಅಸದ್ ಗ್ರಹ ಅಸದ್ ಅನಾತ್ಮ ಅನಿತ್ಯ ಅಸತ್ಯ ಮಿಥ್ಯ ಅನೃತಗ್ರಹಣಾತ್ ಪರಿಗ್ರಹಾತ್ ಸ್ವೀಕಾರಾದ್ವಾ ಅಸತ್ ಅನಾತ್ಮ ಅನಿತ್ಯ ಅಸತ್ಯ ಮಿಥ್ಯ ಅಥವಾ ಅನೃತದ ಗ್ರಹಿಸುವಿಕೆಯಿಂದಾಗಿ ಅಥವಾ ಪರಿಗ್ರಹದಿಂದಾಗಿ ಅಥವಾ ಸ್ವೀಕಾರದಿಂದಾಗಿ ಸ್ವಂ ತನ್ನನ್ನು ತಾನೇ ಆತ್ಮನ ಸ್ವಯಮೇವ ವಿನಿಹಂತಿ ವಿಶೇಷೇಣ ಹಂತಿ ಹಂತ ಬವತಿ ಆತ್ಮಘಾತಕೋವ ಸ್ವವಧಕರ್ತಾ ವಾವತಿ ಇತ್ಯರ್ಥ ವಿಶೇಷವಾಗಿ ಕೊಲ್ಲುತ್ತಾನೆ ಕೊಂದವನಾಗ್ತಾನೆ ಆತ್ಮಘಾತಕ ಅಥವಾ ತನ್ನ ವಧೆಯನ್ನು ಹತ್ಯೆಯನ್ನು ತಾನೇ ಮಾಡಿದವನಾಗ್ತಾನೆ ಎಂದರ್ಥ ಹಾಗಾಗಿ ಮನುಷ್ಯನು ತನ್ನ ಅಥವಾ ಆತ್ಮದ ಅರಿವನ್ನು ಅಥವಾ ಬ್ರಹ್ಮದ ತಿಳಿವನ್ನು ಪಡೆದು ತನ್ನ ಜನ್ಮದ ಸಾರ್ಥಕತೆಯನ್ನು ಹೊಂದಬೇಕು ಅಂತೇಳಿದರ ತಾತ್ಪರ್ಯ ಅತಹ ಅತ ಮನುಷ್ಯ ಸ್ವಾತ್ಮಜ್ಞಾನ ಬ್ರಹ್ಮಜ್ಞಾನ ಪ್ರಾಪ್ಯ ಸ್ವಜನ್ಮ ಸಾರ್ಥಕ್ಯಂ ಪ್ರಾಪ್ನುಯಾತ್ ಇದೆ ತಾತ್ಪರ್ಯ ಇದು ನಾಲ್ಕನೆಯ ಶ್ಲೋಕ ಅಂದರೆ ದುಸ್ಸಾಧ್ಯವಾದ ಮನುಷ್ಯ ಜನ್ಮವನ್ನು ಗಳಿಸಿಕೊಂಡು ಅದರಲ್ಲಿ ಪುರುಷತ್ವವನ್ನು ಪಡೆದು ವೇದಶಾಸ್ತ್ರಗಳ ಪ್ರವೀಣತೆಯನ್ನು ಹೊಂದಿದ್ರೂ ಯಾರು ತನ್ನ ಮುಕ್ತಿಗೆ ಪ್ರಯತ್ನಿಸಿದೋ ಅವನು ಆತ್ಮಘಾತಕನು ಯಾಕಂದರೆ ಅವನು ಅನಾತ್ಮ ವಸ್ತುಗಳನ್ನು ಬಯಸಿ ಬೆನ್ನಟ್ಟಿ ಹೋಗುವ ಕಾರಣದಿಂದ ತನ್ನನ್ನು ಕುಂದುಕೊಂಡಂತೆ ಆಗ್ತದೆ ಅಂತೇಳಿ ಇದರರ್ಥ ಮಾನವನಾಗಿ ಹುಟ್ಟಿ ಪುರುಷ ಬುದ್ಧಿಯನ್ನು ಹೊಂದಿ ವೇದಶಾಸ್ತ್ರಗಳಲ್ಲಿ ಪ್ರವೀಣನಾಗಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಪಡೆದಿದ್ದರೂ ಯಾರ ಆತ್ಮೋನ್ನತಿಯ ಪವಿತ್ರ ಮಾರ್ಗದಲ್ಲಿ ನಡೆದು ಆತ್ಮೋಕ್ಷಕ್ಕಾಗಿ ಶ್ರಮಿಸುವುದಿಲ್ಲವೋ ಅಂಥವರು ಆತ್ಮಹಂತಕರು ಎನ್ನುತ್ತಾರೆ ಶಂಕರರು ಕೋಟಿ ಒಬ್ಬನಿಗೆ ಸಿಗುವ ಸುವರ್ಣಾವಕಾಶುದಕ್ಕಿದಾಗ ಅದನ್ನು ಫಲಪ್ರದವಾಗಿ ಮಾಡಿಕೊಳ್ಳದವನು ಹಾರಕ್ಕಿರಿ ಮಾಡಿದಂತೆಯೇ ಸರಿ ಅಂಥವನನ್ನು ಮೂಢದೇಹಿ ಮೂಢಬುದ್ಧಿ ಹುಡುಗನು ಅಂತೇಳಿ ಶಂಕರವರು ಕರೆದಿದ್ದಾರೆ ಅಂತಹ ಹೀನಕಾರ್ಯವಾದ ಆತ್ಮಹತ್ಯೆಯನ್ನು ಮನುಷ್ಯನ ಏಕೆ ಮಾಡಿಕೊಳ್ತಾನೆ ತನ್ನ ಮನಸ್ಸು ಇಂದ್ರಿಯಗಳ ಕಿಟಕಿಗಳಿಂದ ಆಚೆಗೆ ಕಾಣುವ ಬಾಹ್ಯ ವಿಷಯಗಳ ಆಕರ್ಷಣೆಗೆ ಒಳಗಾಗಿ ತನ್ನ ನಿಜವಾದ ಸ್ವರೂಪವನ್ನು ಮರೆಯುವುದರಿಂದ ಸರ್ವವ್ಯಾಪಕವಾದ ತನ್ನ ಚೇತನ ಸ್ವರೂಪವನ್ನು ಮರೆತು ಅನಾತ್ಮವಾದ ಜಡದೈಹ ಭ್ರಾಂತಿ ಜಾಲದಲ್ಲಿ ಸಿಕ್ಕಿಕೊಂಡಿರುವುದರಿಂದ ದೇಹ ಬುದ್ಧಿ ಮನಸ್ಸುಗಳೆಂಬ ಮೂರು ಮುಖದ ಪ್ರಿಸಮ್ ಗಾಜಿನ ಪಟ್ಟಕದ ಮೂಲಕ ನೋಡಿದಾಗ ದೇಹ ಬುದ್ಧಿ ಮನಸ್ಸುಗಳೆಂಬ ಮೂರು ಮುಖದ ಗಾಜಿನ ಪಟ್ಟಕದ ಪ್ರಿಸಮ್ನ ಮೂಲಕ ನೋಡಿದಾಗ ಸತ್ಯವೆಂಬ ಕಿರಣವು ಛಿದ್ದ ಛಿದ್ರವಾಗಿ ಒಡೆದು ನಾನಾತ್ವಗಳಲ್ಲಿ ಸಿಡಿದಿದ್ದು ಮೋಹಕ ರೂಪದಲ್ಲಿ ತೋರಿಕೊಳ್ಳುತ್ತದೆ ದೇಹೇಂದ್ರಿಗಳು ಅದರಿಂದ ಆಕರ್ಷಿಸಲ್ಪಟ್ಟು ಅದರ ಕಡೆಗೆ ಈ ರೀತಿ ಭ್ರಾಂತಿಗಳಿಗಾಗಿ ಮನುಷ್ಯನು ಸತ್ಯದ ಯಥಾರ್ಥ ಸ್ವರೂಪವನ್ನು ತಿಳಿಯದೆ ಸಂಸಾರಿಯಾದ ಜೀವನ ಆಗ್ತಾನೆ ಇದು ಅಜ್ಞಾನದ ಫಲ ಆಧ್ಯಾತ್ಮಿಕ ಆತ್ಮಹತ್ಯೆ ನಿಜವಾಗಿ ನೋಡಿದರೆ ಆತ್ಮಕ್ಕೆ ಸಾವಿಲ್ಲವಾದ್ದರಿಂದ ಅದಕ್ಕೆ ಹತ್ಯೆಯೂ ಸಾಧ್ಯವಿಲ್ಲ ಕನಸಿನಲ್ಲಿ ನಾವು ಎಷ್ಟೋ ಅಪಾಯಗಳನ್ನು ಎದುರಿಸಿದರೂ ಎಚ್ಚೆತ್ತ ಮೇಲೆ ಆ ಅಪಾಯಗಳನ್ನು ನಮಗೆ ಯಾವ ತೊಂದರೆಯೂ ಇರುವುದಿಲ್ಲ ಎಚ್ಚೆತ್ತ ಕೂಡಲೇ ನಾವು ಕಂಡ ಅಪಾಯಗಳನ್ನೆಲ್ಲ ಹುಸಿ ತೋರಿಕೆಯ ಕನಸಿನ ಪ್ರಪಂಚಕ್ಕೆ ಸೇರಿದ ಎನ್ನುತಕ್ಕಂಥ ಅರಿವನ್ನು ನಾವು ಹೊಂದುತ್ತೇವೆ ಹಾಗೆಯೇ ನಿತ್ಯ ಸತ್ಯದ ದೃಷ್ಟಿಯಿಂದ ಆತ್ಮಹತ್ಯೆ ಎಂಬುದಿಲ್ಲ ಆತ್ಮನನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲಲ್ಲ ಆದರೆ ದೈನಂದಿನ ವ್ಯವಹಾರದಲ್ಲಿ ನಾವು ನಿತ್ಯ ಅನಿತ್ಯಗಳ ವಿವೇಕವಿಲ್ಲದೆ ವರ್ತಿಸುವುದರಿಂದ ನಮ್ಮ ಪಾಲಿಗೆ ಆತ್ಮನ ಅರಿವು ತಪ್ಪಿದಾಗ ಅದರ ಹನನವಾದಂತೆ ಅಂತೇಳಿ ಶಂಕರ್ ಅವರು ಹೇಳ್ತಾರೆ ಅದನ್ನು ಮರೆತರೆ ಹಾಗೆ ಅಂತೇಳಿ ಆದರೆ ದಿಟವಾಗಿ ಆತ್ಮವು ಯಾವ ಸುಖ ದುಃಖಗಳನ್ನು ಅನುಭವಿಸುವುದಿಲ್ಲ ಸಂಸಾರದಲ್ಲಿ ಸಿಕ್ಕಿ ಹೋರಾಟ ನಡೆಸುತ್ತಿರುವುದು ಜೀವವು ಮಾತ್ರ ಅಂತೇಳಿ ಇದರ ಅಭಿಪ್ರಾಯ ಇನ್ನು ಐದನೇ ಶ್ಲೋಕ इत कौन्वस्ती मूढ़ात्मा यस्त स्वाथे प्रमाति दुर्लभ मनुषं देह्य तौर हेल्त रहे शंकराचार्य दुर्लभ दुष्प्राप्य प्राप्त दुष्क इत कु अस्ति मूढ़ात्मा ಯಹ ತು ಸ್ವಾ ಪ್ರಮಾದ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರ ಅಪಿ ಪೌರುಷಂ ದುರ್ಲಭವಾದ ಮನುಷ್ಯ ಶರೀರವನ್ನು ಅದರಲ್ಲಿ ಪುರುಷತ್ವವನ್ನು ಪಡೆದು ತನ್ನ ಮೋಕ್ಷದ ವಿಷಯದಲ್ಲಿ ಯಾವನ ಆಸಕ್ತಿ ಹೊಂದಿರುವುದಿಲ್ಲವೋ ಅವನಿಗಿಂತ ಬೇರೆ ಅಭಿವೇಕಿ ಯಾವನಿದ್ದಾನೆ ಅಂತೇಳಿ ಅನುಷ್ಟು ವೃತ್ತದಲ್ಲೇ ಇದೆ ಕೂಡ ಎಂಟಕ್ಷರದ ನಾಲ್ಕು ಪಾದ ದುರ್ಲಭಂ ದುಷ್ಪ್ರಾಪ್ಯಂ ಪ್ರಾಪು ದುಷ್ಕರ ಪಡೆಯಲು ಕಷ್ಟ ಸಾಧ್ಯವಾದ ಮಾನುಷ ಮನುಷ್ಯರುಪ ದೇಹ ಶರೀರ ತನು ಮನುಷ್ಯರುಪವಾದ ದೇಹವನ್ನು ಶರೀರವನ್ನು ತನುವನ್ನು ಪಡೆಯಲು ಕಷ್ಟ ಸಾಧ್ಯವಾದ ಮನುಷ್ಯರುಪವಾದ ಶರೀರವನ್ನು ಅಥವಾ ತನುವನ್ನು ತದರಲ್ಲೂ ತಸ್ ಪೌರುಷ ಪುರುಷತ್ವ ಧೀರತ್ವ ಪುರುಷತ್ವವನ್ನು ಅಥವಾ ಧೀರತೆಯನ್ನು ಪ್ರಾಪ್ಯ ಅವಾಪ್ಯ ಆಪ್ವಾ ಪಡೆದು ಯು ಯೋ ವ್ಯಕ್ತಿ ಯಾವ ವ್ಯಕ್ತಿಯಾದರೂ ಸ್ವಾ ಸ್ವಸ ಆತ್ಮ ಪ್ರಮತಿ ಪ್ರಮವಧಾನ ಕರೋತಿ ತನಗಾಗಿ ಆತ್ಮಕ್ಕಾಗಿ ಪ್ರಮ ಅಥವಾ ಅನವಧಾನಮನ್ನ ಮಾಡ ಅಜಾಗ್ರತೇನ ಮಾಡ ಇತ ಅತ ಎಸ್ಮಿ ಮೂಢಾತ್ಮ ಮೂರ್ಖ ಅಜ್ಞ ಮೂಢಿ ಕಹ ಅಸ್ತಿ ಕೋವಾ ಅಸ್ತಿ ಖಲು ಸ್ವತ್ಮನೋವ ಉದ್ಧಾರ ವಿಷಯ ಹಿತೀರ ಪುಮನ್ ಮನುಷ್ಯೋ ಸಾಮ್ಯವಧಾನ ಕುರ್ಯಾತ್ ನೋಚೇತು ತರಜನ್ಮ ನಿರರ್ಥಕೋಬಹುದು ಇತ್ಯಪ್ರಾಯ ಯಾವ ವ್ಯಕ್ತಿ ಆದರೂ ಸ್ವಾರ್ಥ ಅಂದರೆ ತನಗಾಗಿ ಆತ್ಮಕ್ಕಾಗಿ ಪ್ರಮಾದ್ಯತೆ ಪ್ರಮಾದ ಅಥವಾ ಅನುದಾನವನ್ನು ಅಜಾಗ್ರತೆಯನ್ನು ಇದಕ್ಕಿಂತಲೂ ಮೂರ್ಖನು ಅಜ್ಞಾನಿಯು ಮೂಢನು ಯಾವನು ತನ್ನ ಅಥವಾ ಆತ್ಮನ ಉದ್ಧಾರದ ವಿಷಯದಲ್ಲಿ ಅಥವಾ ಹಿತಕರ ವಿಷಯದಲ್ಲಿ ಆತ್ಮನಿಗೆ ಹಿತಕರವಾದಂಥ ವಿಷಯದಲ್ಲಿ ಧೀರನು ಪುರುಷನೂ ಆದಂತಾ ಮನುಷ್ಯನೂ ಸರಿಯಾದ ಗಮನವನ್ನು ಕೊಡಬೇಕು ಇಲ್ಲವಾದರೆ ಆತನ ಮನುಷ್ಯ ಜನ್ಮವೇ ವ್ಯರ್ಥವಾಗುವುದು ಅಂಥೇಳಿ ಈ ಶ್ಲೋಕದ ಅಭಿಪ್ರಾಯ ಶಂಕರಾಚಾರ್ಯರು ಹೇಳಿರತಕ್ಕಂಥದ್ದು ಮೂಢ ಅಂತೇಳಿ ಅವರು ಜರಿತಾರೆ ಆ ರೀತಿ ಇದನ್ನು ದುರುಪಯೋಗ ಮಾಡಿದರೆ ಮನುಷ್ಯ ಜನ್ಮವನ್ನು ಸದುಪಯೋಗ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಮಾನವ ಜನ್ಮ ದೊಡ್ಡದು ಅದ ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರಾ ಅಂತೇಳಿ ದಾಸರು ಹೇಳಿದಾಗೆ ಇದು ಐದನೆಯ ಶ್ಲೋಕ ಇನ್ನು ಮುಂದಿನದನ್ನು ಆರನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀಶಂಕರ ಅರ್ಪಿತ ಐದನೇ ಕಂತು ಇಲ್ಲಿಗೆ ಮುಗಿಯಿತು ಓಂ